ಇಬ್ಬರು ಅವಧೂತರು ಮಹಾದೇವಶಾಸ್ತ್ರಿಗಳು ಧರ್ಮಪ್ರಾಶ ಸಜ್ಜನರಾಯರ ಲಕ್ಷ್ಮೀನಿವಾಸ ಮನೆ ಬೆಂಗಳೂರು ಕೋಟೆಯಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಈಶಾನ್ಯ ಮೂಲೆಗೆ ಎದುರಾಗಿದೆಯಷ್ಟೇ ಆ ಮನೆಯ ಮೊಗಸಾಲೆಯಲ್ಲಿ ಕೆಲ ಮಂದಿ ಸಾಧುಸಂತರ ಛಾಯಾಚಿತ್ರಗಳಿದ್ದವು ಆ ಛಾಯಾಚಿತ್ರಗಳ ಪೈಕಿ ಒಂದು ಮಹದೇವಶಾಸ್ತ್ರಿಗಳೆಂಬ ಅವಧೂತರು ಮಹಾದೇವಶಾಸ್ತ್ರಿಗಳವರನ್ನು ನಾನು ಕಂಡಿದ್ದೇನೆ ಆದರೆ ಅವರ ಜೀವಿತ ವೃತ್ತಾಂತ ನನಗೆ ಹೆಚ್ಚಾಗಿ ತಿಳಿಯದು ತಿಳಿದುಕೊಳ್ಳಬೇಕೆಂದು ಬಹುಕಡೆ ವಿಚಾರಿಸಿದ್ದೇನೆ ಹೇಳುವವರು ಯಾರೂ ನನಗೆ ದೊರೆಯಲಿಲ್ಲ ಅವರು ತಮ್ಮ ವ್ಯಕ್ತಿ ಜೀವನದ ಸಂಗತಿಗಳನ್ನು ತಮ್ಮ ಸ್ವಂತಕ್ಕೆ ಇರಿಸಿಕೊಂಡ ಕಾಣುತ್ತದೆ ಅವರು ಪತ್ರಿಕೆಗಳ ಬಾತ್ಮಿದಾರರ ಕೈ ಕೈಗಾಗಲೀ ಚುನಾವಣೆಯ ಏಜೆಂಟರ ಕೈಗಾಗಲೀ ಸಿಕ್ಕಿದವರಲ್ಲ ಗೋಪ್ಯವಾಗಿ ಇದ್ದುಕೊಂಡೇ ಅದೇ ತಮಗೆ ಬೇಕಾದದ್ದೆಂದು ಬದುಕಿದವರು ಪೆರಿಯವರು ಸುಮಾರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯ ಪೂರ್ವದ ದೊಡ್ಡ ಗೇಟಿನ ಮುಂದೂಗಡೆ ಇಬ್ಬರು ಮೂವರು ಕೊಳಕರು ಬೆಳಗಿನಿಂದ ಸಂಜೆಯವರೆಗೂ ನಿಂತಿರುತ್ತಿದ್ದರು ಆ ಕೊಳಕರಲ್ಲಿ ಮಹಾದೇವ ಶಾಸಿಗಳು ಒಬ್ಬರು ಕೆದರಿದ ತಲೆ ಬೆಳೆದ ಗಡ್ಡ ನೀರನ್ನೇ ಕಾಣದ ಬೊಂತೆ ಇದು ಅವರ ಲಕ್ಷಣ ಮಾತಿಲ್ಲ ಕದೆಯಿಲ್ಲ ಅವರನ್ನು ಯಾರೂ ಮಾತನಾಡಿಸುತ್ತಿರಲಿಲ್ಲ ಅವರು ಯಾರ ಕಡೆಯೂ ದೃಷ್ಟಿಸಿ ನೋಡ ನೋಡಿಸ್ ನಾನು ಮೊದಲು ನೋಡಿದಾಗ ಯಾರು ತಿರುಪೇ ಗಾರ ಎಂದುಕೊಂಡೆ ವಿಕ್ಟೋರಿಯಾ ಆಸ್ಪತ್ರೆಯ ಕಾವಲುಗಾರನು ಗೇಟಿನ ಬಳಿಯ ಶೆಡ್ನಲ್ಲಿ ಯಾವಾಗಲೂ ಇರುತ್ತಿದ್ದ ಅವನು ಇವರೊಡನೆ ಮಾತನಾಡಿದ್ದಿಲ್ಲ ಆತನನ್ನು ಯಾರಾದರೂ ಇವರು ಯಾರು ಎಂದು ಕೇಳಿದರೆ ಹೋಗಿ ಹೋಗಿ ಎಂದು ಎನ್ನುತ್ತಿದ್ದ ತುಂಬಾ ಒತ್ತಾಯ ಮಾಡಿ ಕೇಳಿದರೆ ಪೆರಿಯವರ್ ಅವರು ದೊಡ್ಡವರು ಸಾಧುಗಳು ಅವರ ತಂಟೆಗೆ ನೀವು ಹೋಗಬೇಡಿ ನಿಮ್ಮಷ್ಟಕ್ಕೆ ನೀವು ಹೋಗಿ ಎಂದು ಕದರಿಸುವನು ಹೀಗಾಗಿ ನನಗೆ ಆಗ ಅವರ ವಿಷಯವನ್ನು ಹೆಚ್ಚಾಗಿ ಕಂಡುಕೊಳ್ಳಲು ಆಗದೆ ಹೋಯಿತು ಇನ್ನೊಂದು ಸಂಗತಿ ಶಾಸ್ತ್ರಿಗಳು ನಿಂತಿರುತ್ತಿದ್ದ ಜಾಗದಿಂದ ಮೂರು ನಾಲ್ಕು ಗಜದಷ್ಟು ಸಮೀಪದಲ್ಲಿ ಮುನ್ಸಿಪಾಲಿಟಿಯ ಕಸದ ತೊಟ್ಟಿ ಇರುತ್ತಿತ್ತು ಆ ತೊಟ್ಟಿಯ ತುಂಬಾ ಕಸ ತುಂಬಿ ಎಂಜಲೇಲೆಯೊ ಕೊಳತ ಸಾಮಾನೋ ಒಂದರಂದಡಿಯಷ್ಟು ಮೇಲಕ್ಕೆ ಕಾಣಿಸುತ್ತಾ ಚೆಲ್ಲಿರುತ್ತಿತ್ತು ಈ ಕಲ್ಮಶದ ನಡುವೆ ಆ ನಾಟ ನಾಟದಲ್ಲಿ ಶಾಸ್ತ್ರಿಗಳು ಗಂಟೆಗಳ ಕಾಲ ನಿಂತಿರುತ್ತಾರಲ್ಲ ಎಂದು ನನಗೆ ಆಶ್ಚರ್ಯವಾಯಿತು ಮುಕುಂದದಾಸರು ಮತ್ತೊಂದು ಸ್ವಾರಸ್ಯ ಆ ಕಾಲದ ಸುಮಾರಿನಲ್ಲಿ ಈಗ ಪುಟ್ಟಣ್ಣಚೆಟ್ಟಿ ಔಟ್ ಪೇಷಂಟ್ಸ್ ವಾರ್ಡ್ ಇರುವ ಜಾಗದಲ್ಲಿ ಮುಕುಂದದಾಸರೆಂಬವರು ಹರಿಕತೆ ಮಾಡುತ್ತಿದ್ದುದನ್ನು ನಾನು ನೋಡಿದ್ದೇನೆ ದಾಸರು ಆಕಾರದಲ್ಲಿ ಗಿಡ್ಡು ಹಸಿರು ಶಾಲು ಹೊತ್ತಿರುತ್ತಿದ್ದರು ಕೊರಳಿನಲ್ಲಿ ಯಾರೋ ಒಂದು ಹೂವಿನ ಹಾರ ಹಾಕಿರುತ್ತಿದ್ದರು ಅವರ ಸ್ವರೂಪ ವ್ಯಕ್ತಿತ್ವ ಪ್ರಭಾವಶಾಲಿಯಾದದ್ದೆಂದು ನಾನು ಹೇಳಲಾರೆ ಅವರು ಹರಿಕತೆ ಮಾಡುತ್ತಿದ್ದ ಭಾಷೆ ತೆಲುಗು ಜನದ ಗುಂಪು ತಕ್ಕ ಇರುತ್ತಿತ್ತು ಸಂಜೆ ಸಂಜೆಯೂ ಅವರು ಗೊತ್ತು ಕಾಲಕ್ಕೆ ಅಲ್ಲಿಗೆ ಬಂದು ನಿಂತು ಹರಿಕತೆ ಮಾಡುವರು ಜನ ಅದನ್ನು ಕೇಳಿ ಸಂತೋಷಿಸಿ ಪುನಃ ಪುನಃ ಬರುವರು ತಮ್ಮ ಕಾಣಿಕೆಯೇ ಸಲ್ಲಿಸುವರು ಈಗ ಮಹಾದೇವಶಾಸ್ತ್ರಿಗಳ ಮಾತು ಇವರ ಕುಮಾರರೊಬ್ಬರು ನಾರಾಯಣ ಶಾಸ್ತ್ರಗಳೆಂಬುವಂಶರಾಗಿದ್ದ ವಿದ್ವಾಂಸರಾಗಿದ್ದರೆಂದು ಅವರು ಕೆಲವು ಕಾಲ ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಕನ್ನಡ ಸಂಸ್ಕೃತ ಪಂಡಿತರಾಗಿದ್ದರೆಂದು ಕೇಳಿದ್ದೇನೆ ನಾನು ಈಗ ಹೇಳದಿರುವ ಕಾಲದ ವೇಳೆಗೆ ಮಹಾದೇವ ಶಾಸ್ತ್ರಗಳು ವಿರಕ್ತರಾಗಿದ್ದರು ಸನ್ಯಾಸಿಗಳಾಗಿರಲಿಲ್ಲ ಸನ್ಯಾಸಿಯಂತೆ ಇದ್ದರೂ ಮಗನ ಮನೆಯಲ್ಲಿದ್ದರು ಆ ಮನೆ ಅರಳೆ ಅರಳೆಪೇಟೆಯ ಪಶ್ಚಿಮ ಕಡೆಯ ಬೀದಿಯಲ್ಲಿತ್ತಂತೆ ಗುಡ್ಶೇಡ್ ರೋಡಿನ ಹತ್ತಿರ ಹತ್ತಿರ ಅದನ್ನು ನಾನು ಕಂಡವನಲ್ಲ ನಾನು ಕಂಡಿರುವುದನ್ನು ಈಗ ಹೇಳುತ್ತೇನೆ ಆ ಕಾಲದಲ್ಲಿ ನಾನು ಚಿಕ್ಕಪೇಟೆಯಲ್ಲಿ ಹೆಚ್ಚಾಗಿ ತಿರುಗಾಡುತ್ತಿದ್ದೆ ನಿತ್ಯನಿತ್ಯವೂ ಬೆಳಿಗ್ಗೆ ಅಪ್ಪಣ್ಣನವರ ಕಾಫಿ ಕ್ಲಬ್ ಕೆಎಸ್ ಕೃಷ್ಣಯ್ಯ ಅವರ ಮನೆ ಈ ಸ್ಥಳಗಳಲ್ಲಿ ಯಾವುದಾದರೊಂದು ಕಡೆ ಆ ಬೆಳಗಿನ ವರ್ತಮಾನ ಪತ್ರಿಕೆಯನ್ನು ಓದುವುದು ರಾಜಕೀಯವನ್ನು ಊರಿನ ವರ್ತಮಾನವನ್ನು ಹರಟುವುದು ಇದು ವಾಡಿಕೆಯಾಗಿತ್ತು ಇದಕ್ಕೆ ಪ್ರಾಸಂಗಿಕವಾಗಿ ಅಂಟಿಕೊಂಡು ಬಂದ ಲಾಭ ಮಹಾದೇವಿ ಶಾಸ್ತ್ರಿಗಳ ದರ್ಶನ ಗಾ ಗ್ರಾಮ ಪ್ರತಿದಿನವೂ ಬೆಳಿಗ್ಗೆ ಸುಮಾರು ಆರು ಗಂಟೆಯ ವೇಳೆಗೆ ಶಾಸ್ತ್ರಿಗಳು ಅರಳೆಪೇಟೆ ಚಿಕ್ಕಪೇಟೆ ಸೇರುವ ಚೌಕದಲ್ಲಿ ಕಾಣಿಸುತ್ತಿದ್ದರು ಮೇಲೆ ನಾನು ಹೇಳಿದಂತೆ ಅವರ ಮೈ ಮೇಲೆ ಬಂತೆ ಮೊಳಕಾಲಿನಿಂದ ಮೇಲಕ್ಕೆ ಪಂಚೆ ಅದೇ ಜಡೆಗಟ್ಟಿದ ತಲೆ ಆದರೆ ಆಗಾಗ ಕೊಂಚ ನಗುಮುಖ ಆಗಾಗ ಕೊಂಚ ಮುನಿಸಿನ ಯಾವಾಗಲೂ ಅವರ ಸುತ್ತಮುತ್ತ ಬೀದಿ ಹುಡುಗಳ ಗುಂಪು ಅದರಲ್ಲಿ ಹಿಂದೂಗಳು ಮುಸಲ್ಮಾನರು ಎಲ್ಲರೂ ಇರುತ್ತಿದ್ದರು ಈ ಪೌರ ಪರಿವಾರ ಅವರನ್ನು ಬಿಟ್ಟಿದ್ದದೇ ಇಲ್ಲ ಶಾಸಿಗಳು ಪೇಟೆಯ ಜನ ಶಾಸಿಗಳನ್ನು ಪೇಟೆಯ ಜನ ಸ್ವಾಮಿಗಳು ಸಾಧುಗಳು ಎಂದು ಕರೆಯುತ್ತಿದ್ದರು ಇನ್ನು ಮುಂದೆ ನಾನು ಅವರನ್ನು ಸ್ವಾಮಿಗಳು ಎಂದೇ ಕರೆಯುತ್ತೇನೆ ಸ್ವಾಮಿಗಳವರು ಚಿಕ್ಕಪೇಟೆಯಲ್ಲಿ ಬರುತ್ತಿದ್ದಾಗ ಅಲ್ಲಲ್ಲಿ ಈ ಪಕ್ಕದಿಂದಲೂ ಆ ಪಕ್ಕದಿಂದಲೂ ಯಾವ ಯಾವ ಜನವೋ ಬಂದು ಅವರ ಕೈಗೆ ಅನಂತನ ದಾರವನ್ನೋ ಕಷಿಯ ದಾರವನ್ನೋ ಇನ್ನೂ ವ್ರತದ ದಾರವನ್ನು ಸುತ್ತಿದ್ದರು ಅವರು ಮುಂಗೈಯಿಂದ ಮೊಳಕೈವರೆಗೂ ಈ ಕೆಂಪು ಬಿಳಿ ಕೆರಿಯ ದಾರಗಳನ್ನು ಯಾವಾಗಲೂ ಹೊತ್ತಿರುತ್ತಿದ್ದರು ಬಹುಶಃ ಅವರು ಆ ದಾರಗಳನ್ನು ಕಿತ್ತು ಹಾಕುತ್ತಿರಲಿಲ್ಲ ಅದು ತಾನಾಗಿಯೇ ಕಳಚಿ ಹೋಗುವುದು ಅದಕ್ಕೆ ಬದಲಾಗಿ ದಿನದಿನ ಹೊಸ ಬರುವುದು ಯಾರಾದರೂ ಹೀಗೆ ದಾರ ಕಟ್ಟಲು ಬಂದಾಗ ಸ್ವಾಮಿಗಳು ಕೊಂಚ ನಕಂತೆ ತೋರುವುದು ಸ್ವಾಮಿಗಳು ಅರಳೆಪೇಟೆಯ ಚೌಕದಲ್ಲಿ ಅಥವಾ ಅಲ್ಲಿಂದ ಮುಂದಕ್ಕೆ ಬಂದು ಮಸ್ತಾನ್ ಸಾಬಿಯ ಗುಡಿಯ ಬಳಿ ಬರುವಾಗ್ಗೆ ಚಿಕ್ಕಪೇಟೆಯಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಇರಿಸಿಕೊಂಡಿದ್ದ ವರ್ತಕರು ತಮ್ಮ ಅಂಗಡಿಗಳ ಬೀಗಗಳನ್ನು ತೆಗೆದು ಕದಗಳನ್ನು ತೆರೆದ ಸ್ವಾಮಿಗಳ ದಾರಿಯನ್ನು ಎದುರು ನೋಡುತ್ತಿರುತ್ತಿದ್ದರು ಸ್ವಾಮಿಗಳ ಸವಾರಿ ಕಾಲ ಹೇಳಬೇಕಾಗಿಲ್ಲ ಸ್ವಾಮಿಗಳು ಪರಿವಾರವೂ ಅಂಗಡಿ ಅಂಗಡಿಯ ಮುಂದೆಯೂ ಒಂದೊಂದು ಸಾರಿ ಮನೆ ಮನೆಯ ಮುಂದೆಯೂ ನಿಲ್ಲಬೇಕಾಗುತ್ತಿತ್ತು ಕಾಣಿಕೆ ಈ ಮೆರವಣಿಗೆ ತಮ್ಮ ತಮ್ಮ ಅಂಗಡಿಯ ಮುಂದೆ ಬಂದಾಗ ವರ್ತಕರು ಕದತೆಗೆದು ಎಲ್ಲಾ ಪಟ್ಟಿಯಿಂದ ಒಂದು ಕಾಣಿಕೆಯನ್ನು ತಂದು ಸ್ವಾಮಿಗಳ ಕೈಯಲ್ಲಿಟ್ಟು ಕೃಷ್ಣಾರ್ಪಣ ಶಿವಾರ್ಪಣ ಎನ್ನುವರು ಹೀಗೆ ಮೆರವಣಿಗೆ ಸಾಗುವುದು ಬಹು ಸಾವಕಾಶವಾಗುತ್ತಿತ್ತು ಕಾಣಿಕೆ ಕಾಲಾಣೆಯಿಂದ ಐದು ರೂಪಾಯಿ ಹತ್ತು ರೂಪಾಯಿ ನೋಟಿನವರೆಗೂ ಇರುತ್ತಿತ್ತು ಅವರವರ ಶಕ್ತಿಗೆ ತಕ್ಕಂತೆ ವರ್ತಕರು ಕೊಡುವರು ಸ್ವಾಮಿಗಳ ಕೈಯಲ್ಲಿ ತಮ್ಮ ಕಾಣಿಕೆ ಮೊದಲು ಸೇರಿದ್ದಾದರೆ ಅಂದಿನ ತಮ್ಮ ವ್ಯಾಪಾರ ಒಳ್ಳೆಯದಾಗುವುದೆಂದು ವರ್ತಕರ ನಂಬಿಕೆ ಸ್ವಾಮಿಗಳಿಗೆ ಮೊದಲು ಸಲ್ಲಿಸಬೇಕು ಅದು ಲಾಭಕರ ವಿಲೇವಾರಿ ಸ್ವಾಮಿಗಳಾದರೂ ಕಣಿಕೆಯನ್ನು ತಮ್ಮ ಕೈ ಮುಟ್ಟಿದ್ದೇ ತಡ ಆ ಕ್ಷಣವೇ ಆ ನಾಣ್ಯವನ್ನು ನೋಟನು ತಮ್ಮ ಪರಿವಾರದ ಪೋರನಾವನ ಕೈಯಲ್ಲೋ ಇಡುವರು ಇರುತ್ತಾ ಪ್ರಾರಬ್ಧಂ ಪ್ರಾರಬ್ಧಂ ಎನ್ನುವರು ಎಷ್ಟು ಸುಲಭವಾಗಿ ಹೇಳುತ್ತಿದ್ದಾರೆ ಎಂದು ನನಗೆ ಆಗಲು ಅಚ್ಚರಿ ಈ ಹೊತ್ತಿಗೂ ಅಚ್ಚರಿ ನಮ್ಮ ಲಾಭನಷ್ಟಗಳೆಲ್ಲ ಪ್ರಾರಬ್ಧ ವಂಶದ ವಶದಿಂದಲೇ ಅಲ್ಲವೇ ಆ ಹಣವನ್ನು ಸ್ಥಾನಾಂತರ ಮಾಡಿದ ಕೈ ಸ್ವಾಮಿಗಳದು ಆ ಹಣ ಪ್ರಾರಬ್ಧದಿಂದ ಬಂದದ್ದು ಸ್ವಾಮಿಗಳ ಈ ಮೆರವಣಿಗೆ ಚಿಕ್ಕಪೇಟೆಯುದ್ದಕ್ಕೂ ಸಾಗಿ ಧರ್ಮರಾಯನ ದೇವಸ್ಥಾನದಿಂದ ಆಚೆಗೆ ಹೋಗುವ ವೇಳೆಗೆ ಮಧ್ಯಾಹ್ನ ಹನ್ನೊಂದು ಹನ್ನೆರಡು ಗಂಟೆಯೇ ಆಗುತ್ತಿತ್ತು ಕೊನೆ ಪರಿವಾರ ಕರಗುತ್ತಿತ್ತು ಅಲ್ಲಿಂದ ಮುಂದಕ್ಕೆ ಅಂಗಡಿಗಳಿಲ್ಲವಲ್ಲ ಸ್ವಾಮಿಗಳ ಕೈ ಬರಿಗೈ ಚೇತಲೋ ಬೆಲ್ಲಂ ಉಂಡೇವರಕೂ ಕಾಕಬಳಗಂಟ ಚೇತಲೋ ಬೆಲ್ಲಂ ತೀರಿನ ಎವರು ರಾರು ಎಂಟ ಸ್ವಾಮಿಗಳು ಅಲ್ಲಿಂದಾಚೆಗೆ ಆ ಪ್ರಾಂತದಲ್ಲಿ ದಕ್ಷಿಣ ಕಡೆ ಇದ್ದ ಒಂದಾನೊಂದು ಮನೆಗೆ ಹೋಗುತ್ತಿದ್ದುದು ವಾಡಿಕೆ ಆ ಮನೆಯವರು ಗಾಣಿಗರಂತೆ ಅವರು ಸ್ವಾಮಿಗಳವರು ಅಲ್ಲಿಗೆ ಬಂದ ಕೂಡಲೇ ಒಂದು ತಂಬಿಗೆ ಹಾಲನ್ನು ಅವರಿಗೆ ಕೊಡುತ್ತಿದ್ದರಂತೆ ಇದು ದಿನಂಪ್ರತಿ ಪದ್ಧತಿ ಸ್ವಾಮಿಗಳು ಆ ಹಾಲನ್ನು ಸೇವಿಸಿ ಹೊರಟು ಹೋಗುತ್ತಿದ್ದರು ಎಲ್ಲಿಗೆ ಹೋಗುತ್ತಿದ್ದರೋ ಯಾರಿಗೂ ತಿಳಿಯದು ಮಾರನೆಯ ದಿನ ಬೆಳಿಗ್ಗೆ ಯಥಾ ಪ್ರಕಾರದ ಚಿಕ್ಕಪೇಟೆಯ ಮೆರವಣಿಗೆಯವರೆಗೂ ಅವರು ಯಾರ ಕೈಗೂ ದೊರಕುತ್ತಿರಲಿಲ್ಲ ನಾನು ಒಂದು ಊಹೆ ಮಾಡಿದ್ದೇನೆ ಗಣಿಮಠ ಬೆಂಗಳೂರು ರೈಲ್ವೆ ಸ್ಟೇಷನಿನ ವಾಯವ್ಯ ದಿಕ್ಕಿನಲ್ಲಿ ಒಂದು ನೀರಿನ ಹಳ್ಳವು ಒಂದು ಬಸವಣ್ಣನ ಗುಡಿಯು ಹಿಂದೆ ಇದ್ದವು ನಾನು ಮೋಕ್ಷಗುಂಡಂ ಕೃಷ್ಣಮೂರ್ತಿಯವರು ಎಷ್ಟೋ ಸಾರಿ ಆ ಪ್ರಾಂತದಲ್ಲೆಲ್ಲ ಸುತ್ತಾಡಿದ್ದೇವೆ ಹಾಗೆ ಆ ಪ್ರಾಂತ ಬಯಲಾಗಿತ್ತು ಮನೆಗಳಾಗಿರಲಿಲ್ಲ ಅಲ್ಲೆಲ್ಲೋ ಒಂದು ಕಡೆ ಒಂದು ನೆಲಮಾಳಿಗೆ ಇತ್ತು ಅದು ನೆಲಮಾಳಿಗೆಯೋ ಗವಿಯೋ ಈಗ ನನ್ನ ಜ್ಞಾಪಕಕ್ಕೆ ಮಾಸು ಹೋಗಿದೆ ಆ ಗವಿಯಲ್ಲಿ ಒಬ್ಬ ಶಿವಶರಣರು ಇದ್ದದನ್ನು ಕಂಡಿದ್ದೇನೆ ಅವರ ಹೆಸರು ಬಹುಶಃ ಚಂದ್ರಶೇಖರ ಎಂದು ಅವರೊಡನೆ ಮೋಕ್ಷಗುಂಡಂ ಕೃಷ್ಣಮೂರ್ತಿಯು ನಾನು ಮಾತನಾಡಿದ್ದು ನನಗೆ ಜ್ಞಾಪಕದಲ್ಲಿದೆ ಯಾವುದೋ ಮೊದ್ದಮೆಯಲ್ಲಿ ಆ ಶಿವಶರಣರಿಗೆ ಏನೋ ಸಂಬಂಧವಿತ್ತಂತೆ ನನಗೆ ತೋರಿತು ಆ ಗವಿಯಲ್ಲಿ ಭಂಗಿಯ ಚಿಲುಮೆ ಏಕತಾ ವಾದ್ಯ ಮೊದಲಾದ ಪರಿಕರಗಳನ್ನು ನೋಡಿದ್ದು ನೆನಪಿದೆ ಆತ ಒಂದೆರಡು ತತ್ವಗಳನ್ನು ಹೇಳಿದ್ದನ್ನು ಕೇಳಿದ ಜ್ಞಾಪಕವಿದೆ ಆತ ಇಲ್ಲಿಗೆ ಒಬ್ಬ ಸಾಧು ದಯ ಮಾಡಿಸುತ್ತಾರೆ ಎಂದು ಹೇಳುತ್ತಿದ್ದುದು ಜ್ಞಾನಪಟದಲ್ಲಿದೆ ಈಗ ನನಗನ್ನಿಸುತ್ತದೆ ಆ ಗವಿಗೆ ಹೋಗುತ್ತಿದ್ದ ಸಾಧುಗಳು ನಮ್ಮ ಸ್ವಾಮಿಗಳೇ ಇದ್ದಿರಬಹುದೆಂದು ಏಕೆಂದರೆ ಸ್ವಾಮಿಗಳು ಯೋಗಿಗಳು ಅವರಿಗೆ ಯೋಗಾಭ್ಯಾಸ ಮಾಡುವುದಕ್ಕಾಗಿ ಒಂದು ಪ್ರಶಾಂತವಾದ ನಿರ್ಜನ ಸ್ಥಾನ ಬೇಕು ಅಂತ ಜಾಗ ಈ ಗವಿ ಮಠದಲ್ಲಿತ್ತೆಂದು ತೋರುತ್ತದೆ ಯೋಗಾಭ್ಯಾಸ ಇನ್ನೊಂದು ಕಥೆಯನ್ನು ನಾನು ಕೇಳಿದ್ದೇನೆ ಇದನ್ನು ನನಗೆ ಹೇಳಿದವರು ಬೆಂಗಳೂರು ಲಾ ಕಾಲೇಜಿನ ಪ್ರಿನ್ಸಿಪಾಲರಾಗಿದ್ದ ಎಂ ನಾರಾಯಣರಾಯರು ಆ ಕಥೆಯ ಅಂಶ ಇಷ್ಟು ಮಹಾದೇವ ಯೋಗದಲ್ಲಿ ಪಾರಂಗತರಾಗಿದ್ದರು ಅವರ ಜೊತೆಗೆ ಯಾರೋ ಒಬ್ಬ ಮುಸಲ್ಮಾನ ಪಕೀರರು ಯೋಗಾಭ್ಯಾಸ ಮಾಡುತ್ತಿದ್ದರಂತೆ ಆ ಪಕೀರರು ಶಾಸಿಗಳವರು ಆಗಾಗ ರಾಮನಗರದ ಬೆಟ್ಟಕ್ಕೆ ಹೋಗಿ ಅಲ್ಲಿ ಒಂದು ಗುಹೆಯಲ್ಲಿ ತಮ್ಮ ಅಭ್ಯಾಸಗಳನ್ನು ನಡೆಸುತ್ತಿದ್ದರಂತೆ ಒಂದು ಸಾರಿ ಅವರಿಬ್ಬರು ತಮ್ಮ ದೇಹಗಳನ್ನು ಆ ಗುಹೆಯಲ್ಲಿ ಬಿಟ್ಟು ಜೀವ ಮಾತ್ರರಾಗಿ ಹೊರಕೆ ಬಂದಿದ್ದರೆಂದು ಇನ್ನೊಂದು ಸಾರಿ ಅವರು ದೇಹದಿಂದ ಹೊರಕೆ ಬಂದು ದೇಹವನ್ನು ಚಿತ್ರವಾಗಿ ಕತ್ತರಿಸಿ ಬಳಿಕ ಯೋಗ ಶಕ್ತಿಯಿಂದ ಆ ಅವಯವಗಳನ್ನು ಒಟ್ಟುಗೂಡಿಸಿ ಅದರೊಳಕ್ಕೆ ಪುನಃ ಪ್ರವೇಶ ಮಾಡಿದರೆಂದು ಕಿಮ್ವದಂತಿ ವಿರುತ್ತದೆ ನಾರಾಯಣರಾಯರು ಯಾರಿಂದಲೂ ತಾವು ಕೇಳಿದ್ದದ್ದನ್ನು ನನಗೆ ಹೇಳಿದರು ಯಥಾರ್ಥವನ್ನು ಅವರು ಕಂಡವರಲ್ಲ ನಾನು ಕಂಡವನಲ್ಲ ಸಜ್ಜನರಾಯರ ಸೇವೆ ಸ್ವಾಮಿಗಳು ಮಹಾ ಮಹಿಮರೆಂಬ ಪ್ರಖ್ಯಾತಿ ಮಾತ್ರ ಹರಡಿತು ಸಜ್ಜನರಾಯರು ಹೇಗೋ ಅದನ್ನು ತಿಳಿದುಕೊಂಡಿದ್ದರು ಸಜ್ಜನರಾಯರಿಗೆ ಸಾಧುಗಳಲ್ಲಿ ಸಂತರಲ್ಲಿ ಯೋಗಿಗಳಲ್ಲಿ ಬೈರಾಗಿಗಳಲ್ಲಿ ಯತಿಗಳಲ್ಲಿ ಭಗವತ್ ಶ್ರದ್ಧೆ ವಿಶ್ವಾಸಗಳು ತುಂಬಿದವು ಅವರು ಯಾವ ಸಾಧುಗಳನ್ನು ನೋಡಿ ಕಂಡರೂ ಸೇವೆ ಸಲ್ಲ ಸಲ್ಲಿಸದಿರುತ್ತಿರಲಿಲ್ಲ ಅಂತ ಮಹನೀಯರ ಅನೇಕರ ಛಾಯಾಚಿತ್ರಗಳು ಅವರ ಮನೆಯಲ್ಲಿದ್ದವು ಸಜ್ಜನರಾಯರು ಮಹಾದೇವಶಾಸ್ತಿಗಳವರ ತಾಯಿ ತಂದೆಯರಿಬ್ಬರ ಮೃತ ತಿಥಿಗಳನ್ನು ತಿಳಿದುಕೊಂಡು ಜ್ಞಾಪಕದಲ್ಲಿರಿಸಿಕೊಂಡು ಆ ಎರಡು ದಿನಗಳಲ್ಲೂ ಅಂದಂದಿನ ವೈದಿಕ ಕರ್ಮಕ್ಕೆ ಅವಶ್ಯವಾದ ಅಕ್ಕಿ ಅಕ್ಕಿಬೇಳೆ ಮೊದಲಾದ ಸಾಮಾನುಗಳನ್ನು ಬ್ರಾಹ್ಮಣ ಮುತ್ತೈದೆಯರಿಗೆ ಕೊಡಬೇಕಾದ ದೋತ್ರ ಶಿರಗಳನ್ನು ದಕ್ಷಿಣೆಯನ್ನು ತಾವಾಗಿ ಮೊದಲೇ ಶಾಸಿಗಳ ಮನೆಗೆ ಕಳುಹಿಸಿ ಬಿಡುತ್ತಿದ್ದರು ಶಾಸಿಗಳು ಆ ಎರಡು ದಿನ ತಪ್ಪದೇ ಸಕಾಲಕ್ಕೆ ಮನೆಗೆ ಬಂದು ಬಾವಿಯಿಂದ ನೀರು ಸೇರಿಕೊಂಡು ರುದ್ರಾಧ್ಯಾಯ ಮಂತ್ರಗಳನ್ನು ಹೇಳಿಕೊಳ್ಳುತ್ತಾ ತಮಗೆ ಅಭಿಕೆ ಅಭಿಷೇಕ ಮಾಡಿಕೊಳ್ಳುತ್ತಿದ್ದರಂತೆ ಅದಾದ ಬಳಿಕ ಸಂಘವಾಗಿ ಕರ್ಮಾಚರಣೆ ಪಿತೃಶೇಷವನ್ನು ಸ್ವೀಕರಿಸಿದ್ದಾದ ಮೇಲೆ ಅಲ್ಲಿರುತ್ತಿರಲಿಲ್ಲ ಇಷ್ಟು ನಾನು ಕೇಳಿರುವ ಸಂಗತಿ ಈ ಒಟ್ಟಿನ ಚಿತ್ರದಲ್ಲಿ ಸಣ್ಣ ಸಣ್ಣ ವಿವರಗಳು ಬೇರೆ ರೀತಿಯದಾಗಿದ್ದರೂ ಇರಬಹುದು ಅದು ಮುಖ್ಯ ಚಿತ್ರವನ್ನು ಕೇಳಿಸಲಾರದು ಆ ಚಿತ್ರ ಒಬ್ಬ ಜಗದ್ವಿರಕ್ತನಾದ ಸ್ನೇಹ ಕಾರುಣ್ಯ ಮೂರ್ತಿಯಾದ ಅಂತರ್ಮುಖಿಯಾದ ಪರಮಾತ್ಮ ನಿಷ್ಠಾನದು ಅವಧೂತಚರ್ಯೆ ಮಹಾದೇವಶಾಸ್ತ್ರೀಗಳ ಯೋಗ ಸಿದ್ಧಿಯನ್ನು ಕುರಿತಾಗಲಿ ಶಾಸ್ತ್ರ ಪಾಂಡಿತ್ಯವನ್ನು ಕುರಿತಾಗಲಿ ನಾನು ಏನನ್ನೂ ಹೇಳಬಲ್ಲವನಾಗಿಲ್ಲವೆಂದು ಮನಸ್ಸಿಗೆ ಕೊರತೆಯಾಗಿದೆ ನನಗೆ ಅವರೊಡನೆ ಮಾತನಾಡುವ ಅವಕಾಶ ಬರಲಿಲ್ಲ ಆದರೆ ನಾನು ಪುಸ್ತಕದಲ್ಲಿ ಓದಿದ್ದ ಅವಧೂತ ಎಂಬ ಮಾತಿನ ಅಭಿಪ್ರಾಯವನ್ನು ನನ್ನ ಮನಸ್ಸಿಗೆ ಬಂದದ್ದು ಸ್ವಾಮಿಗಳನ್ನು ನೋಡಿದ ಮೇಲೆ ನಾನು ಹೈಸ್ಕೂಲಿನ ತರಗತಿಯಲ್ಲಿ ಗೆಳೆದಿದ್ದಾಗ ಆತ್ಮ ವಿದ್ಯಾ ವಿಲಾಸ ಎಂಬ ಗ್ರಂಥ ಹೇಗೋ ನನ್ನ ಕೈಗೆ ಬಂದಿತ್ತು ಅದರಲ್ಲಿ ಅವಧೂತ ಕರ್ಮಜಾಲ ಜಡ ಬದಿರಾಂದೋ ಮಹ ಕೋಪಿ ಸನ್ ಸಂತ್ಯಜ್ಯ ಶಾಸ್ತ್ರಜಾಲಂ ಜಾತ್ಯಮಾನ ವಿಹೀನ ಜಂತುಷು ಸರ್ವತ್ರ ಪೂರ್ಣತಾ ಪಶ್ಯನ್ ಗೂಢಶ್ಚರ ಯತೀಂದ್ರ ಈ ರೀತಿ ಬದುಕುವುದು ಸಾಧ್ಯವೇ ಎಂಬ ಪ್ರಶ್ನೆ ಪದೇ ಪದೇ ನನ್ನ ಮನಸ್ಸಿಗೆ ಬಂದಿದೆ ವೇದಾಂತ ಗ್ರಂಥಗಳಲ್ಲಿ ಜಡವಲ್ಲೋಕಮಾಚರೇತ್ ಎಂದು ಉಪದೇಶ ಅದು ಸಾಧ್ಯವೇ ಕ್ಷಣಕ್ಷಣವು ಅಡೆಅಡಿ ಅಡಿಗಡಿಗೆಯೋ ಲೋಕವು ನಮ್ಮನ್ನು ಚುಚ್ಚಿ ಕೆರಳಿಸುತ್ತಿರುತ್ತದೆ ಈ ಆವೇಶದ ನಡುವೆ ಮನಸ್ಸು ಕದಲದವನಾಗಿ ಇರುವುದು ಸಾಧ್ಯವೇ ಈ ಪ್ರಶ್ನೆ ಸೋ ತೋರಿದಾಗ ನಾನು ಮಹದೇವ ಶಾಸಿಗಳನ್ನು ನೆನಪು ಮಾಡಿಕೊಳ್ಳುತ್ತಿದ್ದೇನೆ ರೋಣೂರು ವೀರಬ್ರಹ್ಮಂ ನಾನು ರೋಣೂರು ವೀರಬ್ರಹ್ಮಂ ಎಂಬುವರ ವಿಷಯ ಕೇಳಿದ್ದೇನೆ ಆದರೆ ರೋಣೂರು ಎಂಬ ಹೆಸರಿನ ಸ್ಥಳಗಳು ಅನೇಕ ಇರುವಂತೆ ಕಾಣುತ್ತದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ರೋಣೂರು ಎಂಬ ಗ್ರಾಮ ಆದರೆ ನಮ್ಮ ವೀರಬ್ರಹ್ಮರ ಊರು ಇದೆಯೋ ಬೇರೆಯೋ ನನಗೆ ತಿಳಿಯದು ವೀರಬ್ರಹ್ಮಂ ಎಂಬುವರು ಒಬ್ಬ ವಿರಕ್ತರು ಹುಟ್ಟಿನಿಂದ ಅವರು ಬ್ರಾಹ್ಮಣರು ಅವರ ಹುಟ್ಟಿನ ಹೆಸರು ಯಾರಿಗೂ ತಿಳಿಯದು ನಾನು ಅವರನ್ನು ಕಂಡದೇ ಇಲ್ಲ ಅವರು ನನ್ನ ತಾಲಕಿಂತ ಬಹು ವರ್ಷ ಹಿಂದಿನವರು ಅವರನ್ನು ನೋಡಿದ್ದವರ ಅನೇಕರನ್ನು ನಾನು ನೋಡಿದ್ದೇನೆ ವೀರಬ್ರಹ್ಮೆಂಬ ಹೆಸರು ಅವರಿಗೆ ಅವರ ಶಿಷ್ಯರು ಕೊಟ್ಟದ್ದು ಶಿಷ್ಯರು ತಮ್ಮ ತಮ್ಮಲ್ಲೋ ಅಥವಾ ಇತರರೊಡನೆಯೋ ಮಾತನಾಡುವಾಗ ವೀರಬ್ರಹ್ಮ ಬ್ರಹ್ಮಂಗಾರು ಎಂದು ಹೇಳುತ್ತಿದ್ದರು ಅದು ತೆಲುಗು ಸೀಮೆ ವೀರಬ್ರಹ್ಮರವರಿಗೆ ಸ್ವಂತ ಮನೆ ಎಂಬುದಿರಲಿಲ್ಲ ಅವರು ಒಂದು ಗುಡಿಯ ಪಕ್ಕದ ಒಂದು ಮಂಟಪದಲ್ಲಿ ಇರುತ್ತಿದ್ದರು ಶಿಷ್ಯರು ಆ ಹಳೆಯ ಮಂಟಪಕ್ಕೆ ಗೋಡೆ ಕಟ್ಟಿ ಗಾಳಿ ಮಳೆಗಳಿಂದ ವಸತಿ ಕೆಡದಂತೆ ಮಾಡಿದ್ದರು ವೀರಬ್ರಹ್ಮರು ತುಂಬಾ ಮಾತನಾಡುತ್ತಿರಲಿಲ್ಲ ಬಹುಮಟ್ಟಿಗೆ ಮೌನವಾಗಿರುತ್ತಿದ್ದರು ಯಾರಾದರೂ ಅವರನ್ನು ಮಾತನಾಡಿಸಿದಾಗ ಎಷ್ಟೋ ಅಷ್ಟೇ ಉತ್ತರ ಹೇಳಿ ತಮ್ಮ ಮಾತಿನ ಕಡೆಯಲ್ಲಿ ಓಂ ಬ್ರಹ್ಮಂ ಎನ್ನುತ್ತಿದ್ದರಂತೆ ಇಷ್ಟಾಗಿದ್ದರೂ ಕೋಪ ಅವರನ್ನು ಬಿಟ್ಟಿರಲಿಲ್ಲ ಆ ಕೋಪವನ್ನು ಧ್ವನಿಯಿಂದಲೂ ಕಣ್ಣು ಬಿಡುವುದರಿಂದಲೂ ತೋರಿಸುತ್ತಿದ್ದರು ಕೆಟ್ಟ ಮಾತು ಪೆಟ್ಟು ಇಂಥದ್ದೇನೂ ಇರಲಿಲ್ಲ ಅವರ ಮುಪ್ಪಿನಲ್ಲಿ ಅವರಿಗೆ ಒಂದು ದಿನ ಜ್ವರ ಬಂದಿತಂತೆ ಅದಕ್ಕೆ ಅವರು ತಾವೇ ಏನೋ ಔಷಧ ಮಾಡಿಕೊಂಡರಂತೆ ಕಷಾಯ ಮತ್ತು ಉಪವಾಸ ಶಿಷ್ಯರು ವೈದ್ಯರನ್ನು ಕರೆತರುತ್ತೇವೆಂದಾಗ ಅದೆಲ್ಲಾ ಕೂಡದು ಓಂ ಬ್ರಹ್ಮಂ ಎಂದರಂತೆ ಎರಡು ಮೂರು ದಿನ ಹೀಗೆ ಕಳೆಯಿತು ಆಮೇಲೆ ಒಂದು ಮಧ್ಯಾಹ್ನ ಗುರುಗಳು ಶಿಷ್ಯರಿಬ್ಬರನ್ನು ಕರೆದು ಈ ಘಟವನ್ನು ಹೊರಕೆ ಸಾಗಿಸಿ ಓಂ ಬ್ರಹ್ಮಂ ಎಂದರಂತೆ ಶಿಷ್ಯರು ಮೂರು ನಾಲ್ಕು ಮಂದಿ ಒಬ್ಬರು ತಲೆ ಭುಜಗಳನ್ನು ಕಾಲುಗಳನ್ನು ಇನ್ನಿಬ್ಬರು ಎರಡು ಪಕ್ಕಗಳಿಂದ ಬೆನ್ನುಗಳ ಹಿಡಿದೆತ್ತಿ ಹೊರಕ್ಕೆ ತೆರಲು ಹೊರಟರು ಎತ್ತಿಕೊಂಡು ಹೊಸ್ತಿಲ ಬಳಿಗೆ ಬರುವಾಗ ಪಕ್ಕದಲ್ಲಿದ್ದ ಒಬ್ಬನು ತಾನೆ ಎಡವಿ ಕೈಬಿಟ್ಟನಂತೆ ಆಗ ಗುರುಗಳು ಗಟ್ಟಿಯಾಗಿ ಓಂ ಬ್ರಹ್ಮಂ ಓಂ ಬ್ರಹ್ಮಂ ಓಂ ಬ್ರಹ್ಮಂ ಎಂದು ಮೂರು ಸಾರಿ ಕೂಗಿದರಂತೆ ಮಿಕ್ಕವರಿಗೆ ನಡುಕ ಬಂತು ಹಾಗೆಯೇ ತಂದು ಜಗಲಿಯ ಮೇಲೆ ಮಲಗಿಸಿದರು ಗುರುಗಳು ಗಟ್ಟಿಯಾಗಿ ನಗುತ್ತಿದ್ದರಂತೆ ಆ ಹೊತ್ತಿಗೆ ಬೇರೊಬ್ಬರು ಯಾರೋ ಅಲ್ಲಿಗೆ ಬಂದು ಗುರುಗಳನ್ನು ವಿಚಾರಿಸಿದರು ಗುರುಗಳು ಹೇಳಿದರು ಅಯ್ಯ ಇವರೆಂಥ ಬೆಪ್ಪರು ಒಂದು ಘಟವನ್ನು ಹೊರದಕ್ಕೆ ತಕ್ಕಷ್ಟು ಮನೋದಾರ್ಢ್ಯವೇ ಇಲ್ಲವಲ್ಲ ಇಂಥವರು ಸತ್ಯವನ್ನು ಹೇಗೆ ಕಂಡರು ಸತ್ಯವನ್ನು ಕಾಣಬೇಕೆನ್ನುವರಿಗೆ ಬದಲು ಇರಬೇಕಾದದ್ದು ಧೈರ್ಯ ಎರಡನೆಯದು ಬಲ ಮನಸ್ಸಿನ ಬಲ ಕುಸ್ತಿ ಮಾಡುವ ಬಲವಲ್ಲ ಮನಸು ಬುದ್ಧಿಗಳ ಬಲ ನ್ಯಾಯಮಾತ್ಮ ಬಲಹಿನೇನ ಲಭ್ಯ ಈ ಉಪನಿಷದ್ವಾಕ್ಯವನ್ನು ಹೇಳಿ ನಗುತ್ತಿದ್ದರಂತೆ ಅದರ ಮಾರನೆಯ ದಿನವೇ ವೀರಭ್ರಹ್ಮರು ಬ್ರಹ್ಮೀಭೂತರಾದರು ಇವರ ವೃತ್ತಾಂತವನ್ನು ನನಗೆ ಹೇಳಿದವರು ಶ್ರೀನಿವಾಸಪುರದಲ್ಲಿ ಶಂಕರಮಠವನ್ನು ಸ್ಥಾಪಿಸಿ ಸ್ಥಾಪಿಸಿರುವ ಶೇಷಪ್ಪನವರು